ಅನುಬಂಧ ಮೇಲನ ಲೇಖನವು ಸುಧಾವಾರ ಪತ್ರಿಕೆಯಲ್ಲಿ ಪ್ರಕಟವಾದ ಮೇಲೆ ಪ್ರಸಿದ್ಧ ಜನನಾಯಕರಾದ ಶ್ರೀಮಂತ್ ಎಚ್ ಕೆ ವೀರಣ್ಣಗೌಡರವರು ಕೆಂಪೇಗೌಡರನ್ನು ಕುರಿತು ಹಲವು ವಿವರಗಳನ್ನು ತಿಳಿಸಿ ನನಗೆ ಪತ್ರ ಬರೆದು ಉಪಕಾರ ಮಾಡಿದರು ಶ್ರೀಮಂತ್ ವೀರಣ್ಣಗೌಡರು ಕೆಂಪೇಗೌಡರ ಪರಿಚಯ ಭಾಗ್ಯ ಪಡೆದಿದ್ದವರು ಅವರ ಪಾತ್ರವನ್ನು ಇಲ್ಲಿ ಕೃತಜ್ಞತಾಪೂರ್ವಕವಾಗಿ ಉದ್ಧರಿಸಿದ್ದೇನೆ ಶ್ರೀ ಕೆಂಪೇಗೌಡರು ಕೊಯಮುತ್ತೂರು ಕಡೆಯವರಲ್ಲ ಚನ್ನಪಟ್ಟಣ ತಾಲೂಕು ನಾಗಾವರ ಗ್ರಾಮದವರು ಇವರಿಗೆ ಲಗ್ನವಾಗಿ ಒಂದು ಗಂಡು ಸಹ ಆಗಿತ್ತು ಎಂದು ಕೇಳಿದ್ದೇನೆ ಸ್ವಲ್ಪ ಕಾಲದಲ್ಲಿಯೇ ಹೆಂಡತಿ ಮಗು ತಿರಿ ಇವರು ವೈರಾಗ್ಯ ಹೊಂದಿ ಸಂಗೀತದ ಗೀಳಿದ್ದರಿಂದ ಸ್ವಸ್ಥಳ ಬಿಟ್ಟು ಗುರಿ ಇಲ್ಲದೆ ಹೊರ ಹೊರಟರು ಇವರ ಸಂಗೀತ ಗುರುಗಳಾರೆಂಬುದು ತಿಳಿಯದು ಆದರೂ ಕೊಯಮತ್ತೂರು ಕಡೆ ಬಹಳ ಕಾಲ ಇದ್ದು ಸಂಗೀತ ವಿದ್ಯಾ ಪಾರಂಗತರಾದರೆಂದು ಕೇಳಿದ್ದೇನೆ ಆಗ ಕೊಳ್ಳೆಗಾಲದಲ್ಲಿದ್ದ ಒಬ್ಬ ವೇಷೆಯ ಬಳಿ ಇವರ ಸಂಗೀತ ವಿದ್ಯಾಭ್ಯಾಸ ನಡೀತೆಂದು ಕೇಳಿದ್ದೇನೆ ಶ್ರೀ ಕೆಂಪೇಗೌಡರು ಮೈಸೂರಿಗೆ ಹಿಂದಿರುಗುವಾಗ ಹಿಂತಿರುಗುವ ವೇಳೆಗೆ ಇವರ ಕಿತ್ತಿ ಹರಡಿತ್ತು ಶ್ರೀಮನ್ ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯವರವರ ಸ್ಥಾನದಲ್ಲಿ ಸ್ಥಾನ ಲಭ್ಯವಾಗಿತ್ತು ಮಹಾರಾಜರು ಇವರ ಗಾಯನಕ್ಕೆ ಮನಸೋತು ಯಥೇಷ್ಠವಾಗಿ ಪಾರಿತೋಷಕಗಳನ್ನು ಬಹುಮಾನಗಳನ್ನು ಆಗಿಂದಾಗೆ ದಯಪಾಲಿಸುತ್ತಿದ್ದರೆಂದು ಶ್ರೀ ಕೆಂಪೇಗೌಡರೇ ನನಗೆ ಒಮ್ಮೆ ಹೇಳಿದರು ಆದರೆ ಆಗ ಇವರ ಕುಟಿತದ ಜಫಲ ಅತಿಯಾಗಿತ್ತಂತೆ ಒಂದಾನೊಂದು ದಿನ ಇವರು ಪಾನ ಮಾಡಿಯೇ ಮಹಾರಾಜರ ಸನ್ನಿಧಾನದಲ್ಲಿ ಹಾಡಿದರಂತೆ ಅಂತಹ ಸಮಯ ಕಾದಿದ್ದ ಇತರ ರಾಜಸ್ಥಾನದ ಗಾಯನ ವಿದ್ವಾಂಸರು ಶ್ರೀ ಕೆಂಪೇಗೌಡರ ಬಗೆಗೆ ಮಹಾರಾಜರಲ್ಲಿ ಕೆಟ್ಟ ಮಾತುಗಳನ್ನಾಡಿ ಶ್ರೀ ಕೆಂಪೇಗೌಡರ ವಿಷಯದಲ್ಲಿ ಮಹಾರಾಜರಿಗೆ ಜುಗುಪ್ಸೆಯಾಗುವಂತೆ ಮಾಡಿದರು ಪರಿಣಾಮವಾಗಿ ಶ್ರೀ ಕೆಂಪೇಗೌಡರು ಆಸ್ಥಾನಕ್ಕೆ ಹೋಗುವ ಅವಕಾಶ ತಪ್ಪಿತು ಶ್ರೀ ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ದೇಶಾಟನೆ ಮಾಡುತ್ತಿದ್ದಾಗ ಶ್ರೀ ಕೆಂಪೇಗೌಡರು ಹಲವಾರು ತಿಂಗಳು ಶ್ರೀ ಸ್ವಾಮಿಗಳ ಜೊತೆಯಲ್ಲಿ ಇದ್ದುಕೊಂಡು ಅಸ್ಸಾಮಿನ ಗಿರಿಕಂದರಗಳಲ್ಲಿ ಗಾಯನ ಮಾಡಿ ಶ್ರೀ ಸ್ವಾಮಿಗಳನ್ನು ತಲ್ಲಿನರಾಗಿ ಮಾಡುತ್ತಿದ್ದರೆಂದು ಶ್ರೀಗೌಡರಿಂದಲೇ ಕೇಳಿದ್ದೇನೆ ಶ್ರೀ ಸ್ವಾಮಿಗಳು ಶ್ರೀಗೌಡರ ವಿಷಯದಲ್ಲಿ ಸುಪ್ರೀತರಾಗಿ ತಾವು ಹೊದೆಯುತ್ತಿದ್ದ ಕಾವಿ ನಿಲುವಂಗಿಯೊಂದನ್ನು ಶ್ರೀಗೌಡರಿಗೆ ಕೊಟ್ಟಿದ್ದರು ಅದನ್ನು ಅವರು ಪ್ರಾಣ ಪದಕದಂತೆ ತಮ್ಮ ಬಳಿ ಇರಿಸಿಕೊಂಡಿದ್ದದ್ದನ್ನು ನಾನು ನೋಡಿದ್ದೇನೆ ಕೇವಲ ಶ್ರೀ ಕೆಂಪೇಗೌಡರ ಕೆತಿಯನ್ನು ಮಾತ್ರ ಕೇಳಿದ್ದ ನಾನು ಸುಮಾರು ಐವತ್ತು ವರ್ಷಗಳ ಹಿಂದೆ ಅವರ ಪರಿಚಯ ಲಾಭ ಪಡೆದಿದೆ ಆಗ ನಾನು ಚನ್ನಪಟ್ಟಣದಲ್ಲಿದ್ದೆ ಹೇಗೋ ಶ್ರೀ ಕೆಂಪೇಗೌಡರು ನನ್ನ ಬಳಿಗೆ ಬಂದು ನಾನಿರುವಲೇ ಆಶ್ರಯ ಪಡೆದರು ಮಂಗಳವಾರ ಪೇಟೆ ಶ್ರೀ ಪುಟ್ಟ ಶಾಮಿಗೌಡರ ಮನೆಯಿಂದ ಅವರಿಗೆ ಊಟ ತೇಂಡಿಗಳನ್ನು ಕಾಲಕಾಲಕ್ಕೆ ಕಳುಹಿಸುವ ವ್ಯವಸ್ಥೆಯಾಗಿತ್ತು ಎಷ್ಟೋ ದಿನಗಳು ಶ್ರೀ ಕೆಂಪೇಗೌಡರು ತಮ್ಮ ಸಂಗೀತದಿಂದ ಶ್ರೀ ಪುಟ್ಟಸ್ವಾಮಿ ಶಾಮಿಗೌಡರು ಹಾಗೂ ನಾನು ಮೈಮರೆಯುವಂತೆ ಮಾಡುತ್ತಿದ್ದರು ಶ್ರೀ ಕೆಂಪೇಗೌಡರಿಗೆ ಇದ್ದ ಚಾಳಿ ಎಂದರೆ ಅಷ್ಟು ಹೊರತು ಅವರು ವೈರಾಗ್ಯಗಳು ತಮ್ಮ ಪತ್ನಿ ಮರಣ ಹೊಂದಿದ ಮೇಲೆ ಪರಸ್ತಿಯರನ್ನು ಮುಟ್ಟಿದವರಲ್ಲ ಅವರು ಬೆಂಗಳೂರು ಮೈಸೂರು ಮುಂತಾದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿದ್ದ ವೇಳೆ ಸಂಗೀತ ಪಾರಂಗತೆ ಎನಿಸಿಕೊಂಡಿದ್ದ ಅನೇಕ ಮಂದಿ ವೇಶೆಯರು ಅವರ ವಶವರ್ತಿಗಳಾಗಲು ತಾಗಪಡುತ್ತಿದ್ದರಂತೆ ಅವರೆಲ್ಲರೂ ಶ್ರೀಗೌಡರು ತಮ್ಮ ಒಡಹೊಟ್ಟಿದವರಂತೆ ಕಾಣುತ್ತಿದ್ದಾರೆಂದು ಕೇಳಿದ್ದೇನೆ ಶ್ರೀಗೌಡರು ಎರಡು ಮೂರು ತಿಂಗಳು ನನ್ನಲ್ಲೇ ಉಳಿದಿದ್ದು ಹಲ್ಲು ಬರುವುದಾಗಿ ಹೇಳಿ ಬೆಂಗಳೂರಿಗೆ ಹೋದರು ಮತ್ತೆ ಅವರು ದೊರೆಯಲಿಲ್ಲ